ಅವರ ನಂತರದ ಏಳನೇ ಕಕ್ಷೆಯಲ್ಲಿ ಬರುವಂತಹ ಸೌಪರ್ಣಿ ವಾರುಣಿ ಪಾರ್ವತಿಯರ ಸ್ತೋತ್ರ ಆ ಪರಂತಪ್ಪನೊಲುಮೆಯಿಂದ ಸದಾ ಪರೋಕ್ಷಿಗಳೆನಿಸಿ ಭಗವದ್ರೂಪ ಗುಣಗಳ ಮಹಿಮೆ ಸುಪತಿಗಳ ಆನನದಿ ತಿಳಿವ ಸೌಪರ್ಣಿ ವಾರುಣಿ ನಗಾತ್ಮಜ ಆಪನಿತು ಬಣ್ಣಿಸುವೆ ಎನ್ನ ಮಹಾಪರಾಧಗಳ ಎಣಿಸದಿಯಲಿ ಪರಮ ಮಂಗಳವ ಆ ಪರಂತಪ್ಪ ಪರಮಾತ್ಮನ ಅನುಗ್ರಹದಿಂದ ಅನಾದಿ ಕಾಲದಿಂದಲೂ ಸದಾ ಅಪರೋಕ್ಷಿಗಳೇ ಭಗವದ್ ರೂಪ ಗುಣಗಳ ಮಹಿಮೆಗಳನ್ನು ವಿಶೇಷವಾಗಿ ತಮ್ಮ ಪತಿಗಳ ಮುಖದಿಂದನೇ ತಿಳಿಯುವಂಥವರು ಸೌಪರ್ಣಿ ಸುಪರ್ಣ ಗರುಡನ ಪತ್ನಿ ವಾರುಣಿ ಶೇಷ ಪತ್ನಿ ನಖ ಪರ್ವತರಾಜನ ಆತ್ಮಜೆ ಪುತ್ರಿ ಪಾರ್ವತಿ ಇವರನ್ನು ನಾನು ಶಕ್ತಿ ಇದ್ದಷ್ಟು ವರ್ಣನೆ ಮಾಡ್ತೀನಿ ನನ್ನ ಮಹಾಪರಾಧಗಳನ್ನು ಎಣಿಸದೆ ಪರಮ ಮಂಗಳವನ್ನು ಉಂಟು ಮಾಡಲಿ ನಗಾತ್ಮಜೆ ನಗ ಅಂದರೆ ಪರ್ವತ ಸತೀದೇವಿ ತನ್ನ ದೇಹದಿಂದ ಸೃಷ್ಟಿಯಾದ ಯೋಗಾಗ್ನಿಯಿಂದ ದಕ್ಷ ಪ್ರಜಾಪತಿಯ ಯೋಗಶಾಲೆಯಲ್ಲಿ ಭಸ್ಮೀಭೂತಳ ಆದಮೇಲೆ ಹಿಮಾಲಯ ಮಡದಿ ಮಡದಿಯಾಗಿರ್ತಕ್ಕಂಥ ಮೇನಕೆಯಲ್ಲಿ ಪಾರ್ವತಿಯನ್ನ ಹೆಸರಿನಿಂದ ಹುಟ್ಟುತ್ತಾಳೆ ಇದರಿಂದ ಅವಳಿಗೆ ಹೈಮವತಿ ಮತ್ತು ಮೇನಕಾತ್ಮಜೆ ಅಂತ ಹೆಸರು ಇಂತಹ ಏಳನೇ ಕಕ್ಷೆಯಲ್ಲಿ ಬರುವಂತಹ ಸೌಪರ್ಣಿ ವಾರುಣಿ ಪಾರ್ವತಿದೇವಿಯರನ್ನು ನನ್ನ ಯೋಗ್ಯತಾನುಸಾರ ಸ್ತೋತ್ರ ಮಾಡ್ತೀನಿ ನನ್ನ ಮಹಾ ಅಪರಾಧಗಳನ್ನು ಪರಿಗಣನೆ ಮಾಡದೆ ನಮಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಮಂಗಳವನ್ನ ಅನುಗ್ರಹ ಮಾಡಲಿ ಪರಮಂಗಳವನ್ನು ಅನುಗ್ರಹ ಮಾಡಲಿ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪರಮ ಮಂಗಳ ಅಂತಂದರೆ ಮೋಕ್ಷ ಅಂತ ನಿತ್ಯಾನಂದ ಸ್ವರೂಪವಾಗಿರ್ತಕ್ಕಂಥ ಪುನರಾವೃತ್ತಿರಹಿತವಾಗಿರ್ತಕ್ಕಂಥ ಮೋಕ್ಷ ಸಜ್ಜನರಿಗೆ ಮೋಕ್ಷಪ್ರಾಪ್ತಿಗೆ ಸಕಲ ಸಾಧನ ಸಂಪತ್ತುಗಳನ್ನು ಕೊಡುವವರೊಂದು ಈ ಮೂರು ಜನ ಮನೋಭಿಮಾನಿಗಳ ಪತ್ನಿಯರು ಮುಂದೆ ಎಂಟನೇ ಕಕ್ಷೆಯಲ್ಲಿ ಇಂದ್ರನ ಸ್ತೋತ್ರ ತ್ರಿದಿವ ತರು ಮಣಿಧೇನುಗಳಿಗಾಸ್ಪದ ವೆನಪ ತ್ರಿಧಾಲೆಯ ಅಬ್ದಿಗೆ ಬದರ ನಂದದ ಲೊಪ್ಪುತಿಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಸುಸ್ತವನದಿಂದಲೇ ಮಧುಸಮಯ ಪಿಕನಂತೆ ಪಾಡುವ ಮುದಿರ ವಾಹನ ನಂಗ್ರಿ ಉಗಮಂಗಳಿಗೆ ನಮಿಸುವೆನು ತ್ರಿದಿವ ತರು ಅಂದರೆ ಸ್ವರ್ಗದಲ್ಲಿರುವಂತಹ ಕಲ್ಪವೃಕ್ಷ ತ್ರಿ ದಿವಮ ಚಿಂತಾಮಣಿ ತ್ರಿದಿವಧೇನು ಅಂದರೆ ಕಾಮಧೇನು ಈ ಮೂರೂ ಕೂಡ ಸ್ವರ್ಗದಲ್ಲಿರುವುದರಿಂದ ತ್ರಿದಶಾಲೆಯ ದೇವಲೋಕ ಅನ್ನೋದು ಸುಖದ ಸಮುದ್ರ ಅದನ್ನು ಉಕ್ಕೇರಿಸುವವರು ಉಪೇಂದ್ರ ನಾಮಕ ಅಂತ ಪರಮಾತ್ಮ ಸಮುದ್ರವನ್ನ ಚಂದ್ರನ್ ಹೇಗೆ ಉಕ್ಕೇರಿಸ್ತಾನೋ ಸ್ವರ್ಗಸುಖವನ್ನು ಉಪೇಂದ್ರ ಉಕ್ಕೇರಿಸ್ತಾನೆ ಅವನ ಸನ್ನಿಧಾನ ಇದ್ದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸನ್ನಿಧಾನ ಇದ್ದೇ ಇರುತ್ತಾದ್ರಿಂದ ವಿಶೇಷವಾಗಿ ಸುಖ ಸಂಪತ್ತು ಸಮೃದ್ಧಿ ಸಹಜ ಆದ್ದರಿಂದ ಇಂದ್ರನು ಮಧುಮಾಸದ ಕೋಗಿಲೆಯಂತೆ ಮಧುರವಾಗಿ ಉಪೇಂದ್ರನನ್ನು ಹಾಡಿ ಹೊಗಳುತ್ತಾನೆ ಪಿಕನಂತೆ ಪಾಡುವ ಮುದಿರ ವಾಹನ ನಂಗ್ರಿ ಯುಗ್ಮಗಳಿಗೆ ನಮಿಸುವೆನು ಮುದಿರ ವಾಹನ ಅಂದರೆ ಮೇಘವಾಹನನಾಗಿರ್ತಕ್ಕಂಥ ದೇವೇಂದ್ರನ ಅಂಗ್ರ ಯುಗ್ಮ ಎರಡು ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಅಂತ ಇಂದ್ರನನ್ನು ಸ್ತೋತ್ರ ಮಾಡ್ತಾರೆ ಹೀಗೆ ಪರಮಾತ್ಮನನ್ನು ವಸಂತ ಕಾಲದ ಕೋಗಿಲೆಯಂತೆ ಹಾಡಿ ಹೊಗಳುವಂತಹ ಭಾಗ್ಯ ಇಂದ್ರದೇವನದ್ದು ಇಂದ್ರನ ಸಭೆಯಲ್ಲಿ ಉಪೇಂದ್ರ ಅಥವಾ ವಾಮನ ರೂಪದ ಭಗವಂತ ಪೂಜಿತನಾಗಿರುವಂಥ ವಿವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಬಂದಿದೆ ಉಪಾಸ್ಯಮಾನೋ ಭಗವಾನ್ ರಾಮೋ ಯಮಸಭಾತಲೆ ಉಕ್ತ ಇಂದ್ರೇಣ ಚೋಪಾಸ್ಯೋ ವಾಮನಾತ್ಮ ಜನಾರ್ದನ ಬದರ ಅಂದರೆ ಚಂದ್ರ ಈ ವಿಶೇಷಾರ್ಥವನ್ನು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಮಾನವೋ ಭದರ ಸಿಂಧು ಯೋ ವೇದ ಮುಚ್ಚತೆರೋ ಗೈರ್ ವಿಷ್ಣು ಮಧುರವಾಗಿ ಹಾಡುವಂತ ಸಂಗೀತ ಕಲೆ ವಿರಾಟ್ ನಗರದಲ್ಲಿದ್ದಾಗ ಅರ್ಜುನನಲ್ಲಿ ಅದು ಕಂಡಿದೆ ಅಂಶ ರೂಪದಲ್ಲಿ ಅಷ್ಟು ಅದು ಕಂಡುಬಂದರೆ ಮೂಲ ರೂಪದಲ್ಲಿ ಇನ್ನು ಎಷ್ಟಿರ್ಬೋದು ಅದಕ್ಕೆ ಮಧುಸಮಯ ಪಿಕನಂತೆ ಪಾಡುವ ಮುದಿರ ಅಂತ ಈ ರೀತಿಯಾಗಿ ಹೇಳ್ತಾರೆ ಸ್ವರ್ಗವೇ ಸಮುದ್ರ ಅದನ್ನು ಉಕ್ಕೇರಿಸುವಂತಹ ಚಂದ್ರಮನಂತೆ ಉಪೇಂದ್ರ ರೂಪಿಯಾದ ಪರಮಾತ್ಮ ಅಲ್ಲಿ ನೆಲೆಸಿರ್ತಾನೆ ಸ್ವರ್ಗದಲ್ಲಿ ಇಂದ್ರನಿಂದ ಪೂಜಿತನಾದ ಭಗವದ್ ಈ ರೀತಿಯಾಗಿ ವರ್ಣಿತವಾಗಿರೋದು ವಿಶಿಷ್ಟವಾಗಿರ್ತಕ್ಕಂಥ ಅಪೂರ್ವವಾದ ಕಾವ್ಯವೈಖರಿ ಅಂತ ತಿಳಿಸ್ತಾರೆ ಇಂದ್ರ ದೇವೇಂದ್ರ ಉಪೇಂದ್ರ ಅಂದರೆ ಭಗವಂತ ಇವರಲ್ಲಿ ಉಪೇಂದ್ರನಿಗಿಂತ ಇಂದ್ರನೇ ಶ್ರೇಷ್ಠ ಅನ್ನೋ ತಪ್ಪು ಕಲ್ಪನೆಗೆ ಕೆಲವೊಮ್ಮೆ ಅವಕಾಶ ಇದೆ ಆದರೆ ಉಪೇಂದ್ರ ಇಂದ್ರನಿಂದ ಸ್ತುತನಾದ ಸಾಕ್ಷಾತ್ ಶ್ರೀಹರಿ ಅನ್ನೋದು ಉಪೇಂದ್ರನ ಸರ್ವೋತ್ತಮತ್ವಕ್ಕೆ ದ್ಯೋತಕ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ತಾರೆ